ಎಂಎಸ್ ಪುಟ್ಟಣ್ಣನವರು ಎಂಎಸ್ ಪುಟ್ಟಣ್ಣನವರು ಭಾಷೆಯ ಪುನರುಜ್ಜೀವನದ ಪ್ರಯತ್ನದಲ್ಲಿ ಮೊದಲಿನಿಂದ ಶ್ರಮಿಸಿದವರು ಅವರು ಮೊದಮೊದಲು ವೆಂಕಟಕೃಷ್ಣಯ್ಯನವರೊಡನೆಯೂ ಕೊಂಚಕಾಲ ಎಂಬಿ ಬಿ ಸೇರಿ ಕೆಲಸ ಮಾಡಿದರು ಸ್ವತಂತ್ರವಾಗಿಯೂ ಕೆಲಸ ಮಾಡಿದರು ಪುಟ್ಟಣ್ಣನವರ ಸರಕಾರಿ ಉದ್ಯೋಗ ಪ್ರಾರಂಭವಾದದ್ದು ಆಗಿನ ಚೀಫ್ ಕೋರ್ಟಿನಲ್ಲಿ ಎಂದು ಕೇಳಿದ್ದೇನೆ ಅಲ್ಲಿ ಅವರು ಭಾಷಾಂತರ ಕರ್ತರಾಗಿದ್ದರು ಆ ಕಾಲದ ಒಂದು ಕತೆ ಸ್ವಾರಸ್ಯಕರವಾಗಿದೆ ಆ ಕಾಲದಲ್ಲಿ ಚೀಫ್ ಕೋರ್ಟ್ ಆಫೀಸಿನ ಮ್ಯಾನೇಜರ್ ಆಗಿದ್ದವರು ಭೀಮಾಜಿರಾವ್ ಎಂಬುವರು ಆ ಕಚೇರಿಗೆ ಒಬ್ಬ ಸಹಾಯಕರು ಅವಶ್ಯವಿದ್ದ ಸಂಗತಿಯನ್ನು ಪ್ರಕಟಪಡಿಸಲಾಯಿತು ಆಗ ಆ ಹುದ್ದೆಗೋಸ್ಕರ ಎಷ್ಟೋ ಮಂದಿ ಬೇಡಿಕೆ ಅರ್ಜಿಗಳನ್ನು ಬರೆದುಕೊಂಡರು ಅವರಲ್ಲಿ ವೆಂಕಣ್ಣ ಶ್ರೌತಿ ಎಂಬುವರೊಬ್ಬರ ಎಂಬುವರೊಬ್ಬರು ಕೃಷ್ಣಸ್ವಾಮಯ್ಯ ಎಂಬುವರು ಇನ್ನೊಬ್ಬರು ಭೀಮಾಜಿ ರಾಯರು ಅವರಿಬ್ಬರನ್ನು ಕುದ್ದಾಗಿ ಕಂಡು ಮಾತನಾಡಿ ಅವರು ಒಂದು ಕಳೆದು ತಮ್ಮನ್ನು ಕಂಡರೆ ತಿರ್ಮಾನ ತಿಳಿಸುವುದಾಗಿ ಭರವಸೆ ಕೊಟ್ಟರಂತೆ ಭೀಮಾಜಿ ಮಾತನಾಡಿದ ರೀತಿಯಿಂದ ಶ್ರೌತಿಗಳು ಪ್ರೋತ್ಸಾಹಗೊಂಡು ಆಸೆ ಇಟ್ಟುಕೊಂಡಿದ್ದರು ಭೀಮಾಜಿರಾಯರಾದರು ತಮ್ಮ ಸಹೋದ್ಯೋಗಿಗಳಾಗಿದ್ದ ಎಂಎಸ್ ಪುಟ್ಟಣ್ಣನವರನ್ನು ಬಳಿಗೆ ಕರೆದು ತೆಲುಗಿನಲ್ಲಿ ಕೇಳಿದರು ಶ್ರೌತಿ ಎಂದರೆ ಏನಯ್ಯ ಶ್ರೌತಿ ಎಂದರೆ ಶ್ರುತಿಯನ್ನು ಅನುಸರಿಸುವವನು ಶ್ರುತಿ ಎಂದರೆ ವೇದ ವೇದೋಕ್ತಗಳಾದ ಯಜ್ಞಯಾಗಾದಿ ಕರ್ಮಗಳನ್ನು ಅನುಷ್ಠಾನ ಮಾಡುವವನು ಮಾಡಿಸುವವನು ಶ್ರೌತಿ ಹಾಗಾದರೆ ಬ್ರಾಹ್ಮಣನೇ ಹೌದು ಬ್ರಾಹ್ಮಣರಲ್ಲಿ ಶ್ರೇಷ್ಠವಾದ ವರ್ಗದವನು ಬೇರೆ ಯಾರೋ ಅಂದುಕೊಂಡೇನಲ್ಲ ಬಿ ಪಾಸ್ ಮಾಡಿದ್ದಾನೆ ಬುದ್ಧಿವಂತನ ಹಾಗೆ ಕಾಣುತ್ತಾನೆ ಬೇರೆ ಜಾತಿಯವನಿರಬಹುದೋ ಏನೋ ಅಂದುಕೊಂಡು ಭರವಸೆ ಕೊಟ್ಟೆ ಒಂದು ವಾರ ಕಳೆಯಿತು ವೆಂಕಟನ ಶೋತಿಗಳು ಆಸೆ ಪಟ್ಟುಕೊಂಡು ಭೀಮಾಜಿ ರಾಯರ ರಾಯರವರನ್ನು ಕಂಡರು ರಾಯರು ಒಂದು ಕೈಬರಹದ ಕಾಗದವನ್ನು ಶ್ರೌತಿಗಳ ಕೈಗೆ ಕೊಟ್ಟು ಅದನ್ನು ಓದುವಂತೆ ಹೇಳಿದರು ಆ ಬರಹ ಮೋಡಿ ಅಕ್ಷರದಲ್ಲಿದ್ದರಿಂದ ಶ್ರೌತಿಗಳಿಗೆ ಕೊಂಚ ಕಷ್ಟವಾಯಿತು ಭೀಮಾಜಿರಾಯರು ಕೇಳಿದರು ಏನಯ್ಯ ನೀವು ಕನ್ನಡದವರು ಏನು ಹೇಳುತ್ತೀರಿ ಕನ್ನಡ ಓದುವುದಕ್ಕೆ ಬಾರದಲ್ಲ ನಿಮಗೆ ಹೀಗೆ ಆಕ್ಷೇಪಣೆ ಹೊರಿಸಿ ವಾಪಸ್ ಕಳಿಸಿದರು ಉದ್ಯೋಗ ಇನ್ನೊಬ್ಬರಿಗೆ ಸಿಕ್ಕಿತು ಶ್ರೌತಿಗಳು ತಮ್ಮ ಆಶಾಭಂಗವನ್ನು ಶಿವಮೊಗ್ಗದಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದ ಹೆಚ್ ವಿ ನಂಜುಂಡಯ್ಯನವರಲ್ಲಿ ಹೇಳಿಕೊಂಡರು ನಂಜುಂಡಯ್ಯನವರು ಎಂ ಎಸ್ ಪುಟ್ಟಣ್ಣನವರಿಗೆ ಕಾಗದ ಬರೆದರು ಪಾಪಾ ಆ ಶ್ರೌತಿಗೆ ದೊರೆಯುತ್ತಿದ್ದ ಉದ್ಯೋಗ ನಿಮ್ಮಿಂದ ತಪ್ಪಿ ಹೋಯಿತಲ್ಲ. ಶ್ರೌತಿ ಎಂದರೆ ಶ್ರುತಿ ಹಿಡಿಯುವವನು ಎಂದು ಅರ್ಥವಾಗುತ್ತದೆ ಮೇಳ ಊದುವಾಗ ಒಬಾತ ತೂ ಎಂದು ಶ್ರುತಿ ಊದುತ್ತಾನಲ್ಲ ಆದದ್ದರಿಂದ ಬಾಜಾ ಜಾತಿಯವನು ಎಂದು ಹೇಳಬಹುದಾಗಿತ್ತು ಹಾಗೆ ಹೇಳಿದ್ದರೆ ಚಾಕರಿ ದೊರೆಯುತ್ತಿತ್ತು ಪಾಪ ಆತ ಆಶಾಬಂಗದಿಂದ ನೊಯ್ಯುತ್ತಿದ್ದಾನಲ್ಲ ಇದು ನಿಮ್ಮ ಸತ್ಯವಂತಿಕೆಯ ಫಲ ಪುಟ್ಟಣ್ಣನವರು ಪರಮ ಪ್ರಾಮಾಣಿಕರು ಲಂಚ ಋಷುವತ್ತುಗಳನ್ನು ಸಹಿಸಿದವರಲ್ಲ ಕೆಟ್ಟವರ ಪಾಲಿಗೆ ಅವರು ಬೆಂಕಿ ಅಸತ್ಯವನ್ನು ಅನಾಚಾರವನ್ನು ಕಂಡರೆ ಕಿಡಿ ಕಿಡಿಯಾಗುತ್ತಿದ್ದರು ಅತ್ಯಂತ ಪರಿಶುದ್ಧರು ಅವರು ವಿದ್ಯಾರ್ಥಿಯಾಗಿದ್ದಾಗಲೂ ಆಮೇಲೂ ದಿವಾನ್ ರಂಗಾಚಾರ್ ರವರ ದಕ್ಷತೆಗೂ ವ್ರತನಿಷ್ಠೆಗೂ ಮನಸೋತು ಅವರ ಪ್ರಭಾವಕ್ಕೆ ಸಿಕ್ಕಿದವರು ರಂಗಾಚಾರಲೂರವರೊಡನೆ ಮಾತುಕತೆ ನಡೆಸುತ್ತಿದ್ದವರು ಚಿಕ್ಕಂದಿನಲ್ಲಿ ಬಡತನ ಕಂಡವರು ಪುಟ್ಟಣ್ಣನವರು ಅವರು ಚೀಫ್ ಕೋರ್ಟಿನಿಂದ ರೆವಿನ್ಯೂ ಇಲಾಖೆಗೆ ವರ್ಗಪಟ್ಟು ಅಮಲ್ದಾರಾದರು ಅಮಲ್ದಾರರ ಹುದ್ದೆಯಲ್ಲಿದ್ದಾಗ ಅವರ ನಿಸ್ಪೃಹತೆ ಮತ್ತಷ್ಟು ಪ್ರಸಿದ್ಧವಾಯಿತು ಸರಕಾರಿ ಉದ್ಯೋಗದಿಂದ ಅವರು ನಿವೃತ್ತರಾದ ಮೇಲೆ ಅವರು ಕೆಲವು ಕಾಲ ಲಾಯರಾಗಿದ್ದರು ಅವರು ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದು ಈ ಸುಮಾರಿನಲ್ಲಿ ಪುಟ್ಟಣ್ಣನವರು ಭಾಷೆ ಸಾಹಿತ್ಯಗಳ ವಿಷಯದಲ್ಲಿ ಮೊದಲಿನಿಂದ ಉತ್ಸಾಹಿಗಳು ಅವರು ಶೇಕ್ಸ್ಪಿಯರಿನ ಸಿಂಬೆಲೈನ್ ನಾಟಕವನ್ನು ಜಯಸಿಂಹರಾಜ ಚರಿತ್ರೆ ಎಂಬ ಹೆಸರಿನಿಂದ ಅನುವಾದ ಮಾಡಿದ್ದಾರೆ ಸ್ಯಾನ್ಫರ್ಡ್ ಆಂಡ್ ಮ್ಯಾಟನ್ ಎಂಬ ಬಾಲಕ ಕಥಾರತ್ನವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ ಅವರ ಹತ್ತಾರು ಕೃತಿಗಳ ಹೆಸರುಗಳನ್ನು ಬೇರೆ ಕಡೆ ಕಾಣಬಹುದು ಅವುಗಳಲ್ಲೆಲ್ಲ ಬಾಲ ಸಾಹಿತ್ಯದ ದೃಷ್ಟಿಯಿಂದ ಸರ್ವೋತ್ಕೃಷ್ಟವಾದ ಮೆಚ್ಚುಗೆ ಪಡೆದಿರುವ ಗ್ರಂಥ ನೀತಿ ಚಿಂತಾಮಣಿ ಪುಟ್ಟಣ್ಣನವರು ಕುಣಿಗಲು ರಾಮಶಾಸ್ತ್ರಿಗಳ ಜೀವನ ಚರಿತ್ರೆಯು ಮಾಡಿದ್ದುಣ್ಣೋ ಮಹಾರಾಯ ಮುಸಗತೆಗೆಯೋ ಮಾಯಾಂಗನೆ ಮುಸಗ ಮಾಯಾಂಗನೆ ಮೊದಲಾದ ಕಾದಂಬಳಿಗಳು ಪೂರ್ವದ ಮೈಸೂರಿನ ಸಾಮಾಜಿಕ ವಿದ್ಯಮಾನಗಳನ್ನು ದೃಷ್ಟಾಂತಪಡಿಸುವ ಸುಮಾರು ಸಾವಿರದ ಎಂಟುನೂರ ಐವತ್ತು ಅರವತ್ತರಿಂದ ಸಾವಿರದ ಒಂಬೈನೂರವರೆಗಿನ ಕಾಲದಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಮೇಲುಕೋಟೆ ನಂಜನಗೂಡು ಚಾಮರಾಜನಗರ ಈ ಪ್ರದೇಶಗಳ ಜನಜೀವನ ಜನದ ಶೀಲ ಸ್ವಭಾವಗಳು ಜೀವಿತಾಶಯಗಳು ಅವರ ಮಾನ ಮರ್ಯಾದೆಗಳು ಆಚಾರ ವಿಚಾರಗಳು ಇವೆಲ್ಲ ಚಿತ್ರ ಕಟ್ಟಿದಂತೆ ವರ್ಣಿತವಾಗಿವೆ ಪುಟ್ಟಣ್ಣನವರ ಕೃತಿಗಳಲ್ಲಿ ಪುಟ್ಟಣ್ಣನವರ ಭಾಷಾ ಶೈಲಿ ಸರಳವಾದದ್ದು ಜನದ ಸಾಮಾನ್ಯ ಬಳಕೆಯದು ಕನ್ನಡಕ್ಕೆ ಸಹಜವಾದ ನುಡಿಗಟ್ಟನ್ನು ಅವರ ಲೇಖನಗಳಲ್ಲಿ ಕಾಣಬಹುದು ಕಿರಿಯ ಲೇಖಕರ ವಿಷಯದಲ್ಲಿ ಅವರು ಆಧರಣೆ ತೋರಿದರು ನಾನು ಜಾನ್ ಸ್ಟೋಆ ತಾತ್ವಿಕನ ಸ್ವಾತಂತ್ರ್ಯ ವಿಚಾರಕ ಪ್ರಬಂಧವನ್ನು ಕನ್ನಡಕ್ಕೆ ಅನುವಾದಿಸುವ ಪ್ರಯತ್ನ ಮಾಡಿದ್ದಾಗ ಪುಟ್ಟಣ್ಣನವರು ನನ್ನನ್ನು ಹುಡುಕಿಕೊಂಡು ಬಂದು ಪ್ರೋತ್ಸಾಹ ಕೊಟ್ಟದು ಜ್ಞಾಪಕವಿದೆ ಸಾರ್ವಜನಿಕ ವಿಚಾರಗಳಲ್ಲಿ ಪುಟ್ಟಣ್ಣನವರಿಗೆ ಇದ್ದ ಆಸಕ್ತಿ ಆಳವಾದದ್ದು ಮತ್ತು ತೀವ್ರವಾದದ್ದು ಬೆಂಗಳೂರಿನಲ್ಲಿ ರೇಟ್ ಪೇಯರ್ಸ್ ಅಸೋಸಿಯೇಷನ್ ತೆರಿಗೆದಾರರ ಸಂಸ್ಥೆಯನ್ನು ಬಹುಕಾಲ ನಡೆಸಿದರು ಇತರ ಸಂಸ್ಥೆಗಳಲ್ಲಿಯೂ ಶ್ರದ್ಧೆಯಿಂದ ಕೆಲಸ ಮಾಡಿದರು ಪರಿಷತ್ತನ್ನು ಕಟ್ಟಿ ಬಲಪಡಿಸಲು ಶ್ರಮಿಸಿದವರಲ್ಲಿ ಪುಟ್ಟಣ್ಣನವರು ಒಬ್ಬರು